ಬನ್ನಿ ವಾಮನ ವಾಮನ ಭಾಮನ ವಂದೇ ಸಾಮನ ಸೀಮನ ಶಾಮನ ಸಾನು ವಾಮನ ವಾಮ ಸ್ತ್ರೀಯರ ಸೌಂದರ್ಯವನ್ನ ನಿಯಮನ ಮಾಡುವವನು ಭಾಮನ ಪುರುಷರ ತೇಜಸ್ಸನ್ನು ನಿಯಮನ ಮಾಡುವವನು ಅಥವಾ ವಾಮ ಶಬ್ದಕ್ಕೆ ಎರಡು ಅರ್ಥದ ವಾಮ ವಲ್ಗು ಪ್ರತಿಪೌದ್ವೌ ಅಂತ ಕೋಶ ಇದ್ದುದರಿಂದ ವಾಮ ಅಂದ್ರ ಕಲ್ಯಾಣ ವಾಮ ಅಂದ್ರ ಅಕಲ್ಯಾಣ ಅಮಂಗಲ ಎರಡೂ ಅರ್ಥದ ಅದಕ್ಕೆ ವಾಮ ಮಾರ್ಗ ಅಂತಾರ ವಾಮ ಅಂದ್ರ ಸುಂದರ ಎರಡೂ ಅರ್ಥದ ವಾಮನ ವಾಮನ ಕಲ್ಯಾಣವನ್ನು ಮಾಡ್ತೀವಿ ಸಜ್ಜನರಿಗೆ ದುರ್ಜನರಿಗೆ ಅಕಲ್ಯಾಣವನ್ನು ಉಂಟು ಮಾಡುತ್ತಾ ಇದ್ದೀವಿ ಭಾಮನ ಭಾ ಜ್ಞಾನವನ್ನು ಅಥವಾ ಭಾಮ ಜ್ಞಾನವನ್ನು ಅಥವಾ ಭಾಮ ಕೋಪವನ್ನು ಮಾಡುವವನು ಶತ್ರುಗಳಲ್ಲಿ ಕೋಪ ಸಜ್ಜನರಿಗೆ ಜ್ಞಾನವನ್ನು ಕೊಡುವವನು ಸಾಮನ ಆ ಸಾಮನಾಮಕ ವಾಯುದೇವರನ್ನ ನಯತಿ ಪ್ರೇರಣೆ ಮಾಡುವವನು ಸೀಮನ ಸೀಮಾ ಮರ್ಯಾದ ಆ ಮರ್ಯಾದೆ ನಾನಾ ಧರ್ಮ ಮರ್ಯಾದಾವನ್ನ ಜಗತ್ತಿನಲ್ಲಿ ಮಾಡಿಕೊಟ್ಟವನೇ ಶಾಮನ ಶ್ರಮ ಭಗವನ್ ನಿಷ್ಠವಾದ ಬುದ್ಧಿ ಅದನ್ನ ನಯತಿ ಎಲ್ಲರಲ್ಲಿಯೂ ಪ್ರಚೋದನೆ ಮಾಡುವವನೇ ಅಥವಾ ನಿಶಾಮಯತಿ ತನ್ನ ತಾನೇ ತೋರಿಸ್ತಾನೆ ಪರಮಾತ್ಮ ಜಗತ್ತಿಗೆ ಇಲ್ಲದ್ರೆ ದೇವರು ನಮ್ಗೆ ಅನಸಂಗಲ್ಲ ವ್ಯಕ್ತ ಸ್ವಭಾವ ಆದ್ದರಿಂದ ಶ್ಯಾಮನ ಶ್ಯಾಮಯತಿ ತನ್ನ ತಾನು ನಿಶಾಮಯತಿ ಜನರಿಗೆ ತೋರಿಸ್ತಾನೆ ಸಾನೋ ವಾಮನ ಅಂದ್ರೆ ಭಾಗ್ಯಡ್ಡ ಅಂತಕೊಂಡ್ರೆ ಬರೀ ಸಾನೋ ಪರ್ವತದ ಶಿಖರದಷ್ಟು ಎತ್ತರನೂ ಇದ್ದಾನೆ ಜಗತ್ತಿಗೆ ಆಶ್ರಯನಾಗಿ